ಅನಂತ ಶಾಸ್ತ್ರಿಗಳು ಅನಂತ ಶಾಸ್ತ್ರಿಗಳು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಸಂಗೀತ ವಿದ್ವಾಂಸರಲ್ಲಿ ಒಬ್ಬರು ಪಾಠ ಹೇಳುವುದರಲ್ಲಿ ಹಾಡುವುದರಲ್ಲಿ ಇವರದು ಗಂಡುವಾಣಿ ನಾನು ಅವರ ಹಾಡಿಕೆಯನ್ನು ಮೊದಲು ಕೇಳಿದ್ದು ಸಾವಿರದ ಒಂಬೈನೂರ ಆಗ ಅವರು ಯುವಕರು ಅಂದಿನ ಕಚೇರಿಯಲ್ಲಿ ಬಹುಮಂದಿ ಹಳೆಯ ವಿದ್ವಾಂಸರು ಸೇರಿದ್ದರು ಶಾಸ್ತ್ರಿಗಳು ಟಾಕ್ ಟೀಕಾಗಿ ಬಟ್ಟೆ ಧರಿಸಿದರು ತಲೆಯ ಮೇಲೆ ಪೆಲ್ಟ್ ಟೋಪಿ ಸರಿಗೆಯ ಒಳ್ಳೆಯ ಕೋಟು ಸರಿಗೆಯಿನ ದೋತ್ರ ಅಂದು ಮದುವೆಯ ಮನೆಯ ಸಂಗೀತ ಶಾಸ್ತ್ರಿಗಳು ವಾತಾಪಿ ಗಣಪತಿ ಎಂಬ ಪ್ರಸಿದ್ಧ ಕೀರ್ತನೆಯಿಂದ ಪ್ರಾರಂಭಿಸಿದರು ಮೊದಲಕ್ಷಣದಿಂದಲೇ ಜಮಾವಣೆ ಸೊಗಸಾಗಿತ್ತು ರಾಗಾಲಾಪನೆ ಕೀರ್ತನೆ ಸ್ವರ ಸಂಯೋಜನೆ ಎಲ್ಲ ತುಂಬಾ ಬಿಕ್ಕಟ್ಟಿನಿಂದ ಬಂದಿತ್ತು ಅದು ಅವರ ಮೊದ ಮೊದಲನೆಯ ಕಚೇರಿ ಎಂದು ತೋರುತ್ತದೆ ಬಂದಿದ್ದವರೆಲ್ಲ ಅದನ್ನು ಕೊಂಡಾಡಿ ಅದೊಂದು ಸಂಗೀತ ಪ್ರಪಂಚದಲ್ಲಿ ಕಾಣಿಸಿಕೊಂಡ ನೂತನ ನಕ್ಷತ್ರ ಎಂಬಂತೆ ಮಾತನಾಡಿಕೊಂಡರು ಅನ್ನದಶಾಸ್ತ್ರಿಗಳು ಬೆಂಗಳೂರಿನಲ್ಲಿ ಹುಟ್ಟಿದವರು ಮುಲಕನಾಡು ಬ್ರಾಹ್ಮಣರು ಅವರ ಪೂರ್ವಿಕರ ಮನೆ ಬಳೆಪೇಟೆಯ ನರಸಿಂಹಸ್ವಾಮಿ ದೇವಸ್ಥಾನದ ಸಮೀಪದಲ್ಲೆಲ್ಲೋ ಇತ್ತು ಅವರ ಅಣ್ಣಂದಿರಾದ ಅನ್ನದಾನಿ ನಿಧಾನ ಶಾಸ್ತ್ರಿಗಳು ಸಂಗೀತ ವಿದ್ವಾಂಸರು ಯಾವುದೋ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು ಅನಂತ ಶಾಸ್ತ್ರಿಗಳು ಗುರುಗಳು ಸೇಲಂ ನರಸಯ್ಯನವರು ಇವರು ಆ ಕಾಲದ ಮಹಾ ವಿದ್ವತ್ ಪಂಕ್ತಿಗೆ ಸೇರಿದವರು ಅನಂತ ಶಾಸ್ತ್ರಿಗಳಿಗೆ ಪಲ್ಲವಿ ಪಾಠವಾಗಿತ್ತು ನಾನು ಒಂದು ಸಲ ಬೌರಿಂಗ್ ಪೇಟೆಯಿಂದ ಬೆಂಗಳೂರಿಗೆ ಲೈಲಿನಲ್ಲಿ ರೈಲಿನಲ್ಲಿ ಬಂದೆ ಸುಮಾರು ಮೂರು ಗಂಟೆಗಳ ಪ್ರಯಾಣ ಆಗ ನಾನಿದ್ದ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತಿದ್ದವರು ಇನ್ನೊಬ್ಬರೇ ಒಬ್ಬರು ಆದರೆ ಅವರು ಯಾರೆಂಬುದು ನನಗೆ ತಿಳಿದಿರಲಿಲ್ಲ ಅವರು ದಾರಿಯುದ್ದಕ್ಕೂ ಬೆರಳುಗಳಿಂದ ತಾಳ ಹಾಕುತ್ತಾ ಬಂದರು ನನಗೆ ಅದು ಸೋಜಿಗೆವನ್ನಿಸಿತು ರೈಲುಗಾಡಿ ಕಟ್ ಕಟ್ ಕಟ್ಟ ಕಟ ಕಟ್ ಎಂದು ಸದ್ದು ಮಾಡುತ್ತಿದ್ದದನ್ನು ಅವರು ಅನುಸರಿಸಿ ತಾಳ ಎಣಿಕೆ ಮಾಡುತ್ತಿದ್ದರು ಕಂಟೋನ್ಮೆಂಟ್ ಸ್ಟೇಷನ್ಗೆ ಬಂದಾಗ ಅವರು ಗಾಡಿಯಿಂದ ಇಳಿದರು ಅವರನ್ನು ನೋಡುವುದಕ್ಕಾಗಿ ಐದಾರು ಮಂದಿ ಬಂದಿದ್ದರು ಹೂವಿನ ಹಾರ ನಿಂಬೆಹಣ್ಣುಗಳ ಸಮೇತವಾಗಿ ಅವರೆಲ್ಲಾ ಕಾಲು ನಮಸ್ಕಾರ ಮಾಡಿದರು ಅವರಲ್ಲಿ ಒಬ್ಬರು ನನಗೆ ಪರಿಚಿತರಾದವರು ಅವರನ್ನು ನಾನು ವಿಚಾರಿಸಿದಾಗ ಅವರು ನಿಮಗೆ ತಿಳಿಯದೆ ಇವರು ಪಲ್ಲವಿ ಶೇಷಯ್ಯನವರು ಎಂದರು ನಾನು ಅವರ ಕೀರ್ತಿಯನ್ನು ಕೇಳಿದ್ದೆ ಅವರ ಸಂಗೀತ ಕೇಳುವ ಅವಕಾಶ ನನಗೆ ದೊರೆಯಲಿಲ್ಲ ಸ್ವರಸಿಂಹ ಕುಟಿ ಅನಥಶಾಸ್ತಿಗಳ ಜಾಡು ಅದೇ ಜಾತಿಯದು ತಾಳಗತಿಗೂ ಸ್ವರ ಸಂಯೋಜನೆಗೂ ಹೆಚ್ಚು ಅನುಕೂಲಿಸುವ ಅನುಕೂಲಿಸುವ ಕೃತಿಗಳನ್ನೇ ಅವರು ಆರಿಸಿಕೊಳ್ಳುತ್ತಿದ್ದದ್ದು ಅವರಿಗೆ ಪ್ರಿಯವಾದ ಕೃತಿಗಳಲ್ಲೊಂದು ಎದುಟಿ ನಿಲಿಚತೆ ನೀದಿ ಸೋಮುಲೇಮಿ ಬೋರ ತರಾನೂರ ಕನಿಪರ ರಾಮಚೇಸುರನು ಮೇತುರಾ ಇಪುಡುಯೀ ಹರಾಮಿತನ ಮೇಲುರ ಮೇಲರ ಭಕ್ತ ತ್ಯಾಗರಾಜನುತನಾ ಇದರಲ್ಲಿ ಪ್ರಾಸಾಕ್ಷರಗಳ ಜರ್ಬುದಾರಿ ಲಯವಿನ್ಯಾಸ ಶಂಕರಾಭರಣರಾಗದ ಜೋರು ಇವೆಲ್ಲವರಿಗೆ ತುಂಬಾ ಇಷ್ಟವಾದದ್ದು ತಾಳ ಹಾಕುವಾಗ ಆ ತಾಳದ ಪೆಟ್ಟು ಈ ಕಾಲದ ಹುಡುಗರ ತೊಡೆಯ ಮೇಲೇನಾದರೂ ಬಿದ್ದಿದ್ದರೆ ಚರ್ಮ ಕಿತ್ತು ಹೋಗುತ್ತಿತ್ತೆಂದು ತೋರುತ್ತದೆ ಅವರ ಉತ್ಸಾಹವನ್ನು ಮುಖದ ಮೇಲಿನ ತೇಜಸ್ಸನ್ನು ನೋಡಿದರೆ ಅವರ ಆನಂದ ಹೇಗೆ ಹರಿದು ಬರುತ್ತಿತ್ತೆಂಬುದನ್ನು ಎಂಬುದು ವ್ಯಕ್ತವಾಗುತ್ತಿತ್ತು ಅವರು ತುಂಬಾ ಉತ್ಸಾಹದಿಂದ ಹಾಡುತ್ತಿದ್ದ ಇನ್ನೊಂದು ಕೀರ್ತನೆ ದೇವಗಾಂಧಾರಿರಾಗದ ಕ್ಷೀರಸಾಗರ ಸೇನ ಹೀಗೆ ಅವರ ವಿದ್ವತ್ತೆ ಹೆಚ್ಚಾಗಿ ಕಾಣುತ್ತಿದ್ದುದರಿಂದ ಅವರಿಗೆ ಸ್ವರಸಿಂಹ ಎಂದು ಹೆಸರು ಬಂದಿತ್ತು ಆ ಬಿರುದು ಶೃಂಗೇರಿ ಜಗದ್ಗುರುಗಳವರು ಕೊಟ್ಟರೆಂದು ಒಂದು ಹೇಳಿಕೆಯುಂಟು ಅದು ಯಾರೋ ತಮಿಳು ವಿದ್ವಾಂಸರುಗಳು ಕೊಟ್ಟಿರಬಹುದೆಂದು ಇನ್ನೊಂದು ಹೇಳಿಕೆ ಅನಂತಶಾಸ್ತ್ರಿಗಳು ಪತ್ನಿವಿಯೋಗವಾದ ಮೇಲೆ ಚಿಕ್ಕಪೇಟೆಯ ಉಡುಪಿ ಹೋಟೆಲಿನ ಮೇಲುಗಡೆ ಒಂದು ಕೊಠಡಿ ಮಾಡಿಕೊಂಡು ಅಲ್ಲಿಯೇ ವಾಸವಾಗಿದ್ದರು ಕೆಲವು ಕಾಲವಾದ ಮೇಲೆ ಉತ್ತರಾದಿ ಮಠದ ಕಟ್ಟಡದ ಮಹಡಿಯ ಒಂದು ಕೊಠಡಿಯಲ್ಲಿ ಸಂಗೀತ ಪಾಠಶಾಲೆಯೊಂದನ್ನು ಪ್ರಾರಂಭಿಸಿದರು ಆ ಸಂಬಂಧದಲ್ಲಿ ಅವರ ಹಿಂದಿನ ಉಪಾಧ್ಯಾಯರಾಗಿದ್ದ ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಅವರನ್ನು ನೋಡುವುದಕ್ಕಾಗಿ ಬಸವನಗುಡಿಯಲ್ಲಿ ಅವರ ಮನೆಗೆ ಬಂದರು ಆ ಸಂಜೆ ನಾನು ಅಲ್ಲಿದ್ದೆ ಇಬ್ಬರು ಮೂವರಿದ್ದರು ಕೃಷ್ಣಸ್ವಾಮಿ ಅಯ್ಯರ್ ಅವರು ಕೆಳಗಿನಲ್ಲಿ ಎಲ್ಲಾ ಅನಂತು ನಿನ್ನ ಸಂಗೀತ ನಾನು ಕೇಳಿ ಎಷ್ಟು ದಿನವಾಯಿತಯ್ಯ ಯಾವಾಗ ಕೇಳುವುದು ಎಂದರು ಅನಂತ ಶಾಸ್ತ್ರಿಗಳು ಯಾವಾಗ ಬೇಕೆಂದರೆ ಅವಾಗ ನಿಮ್ಮ ಶಿಷ್ಯ ನಾನು ನಿಮ್ಮ ಆಜ್ಞೆಗೆ ಕಾದಿದ್ದೇನೆ ಎಂದರು ಕೃಷ್ಣಸ್ವಾಮಿ ಅಯ್ಯರವರು ಈ ಶಾಸ್ತ್ರಿಗಳು ಈಗಲೇ ಆಗಬಹುದು ಎಂದರು ಆ ಮಾತುಕತೆಯನ್ನು ಮನೆಯೊಳಗಿಂದಲೇ ಕೇಳುತ್ತಿದ್ದ ಕೃಷ್ಣಸ್ವಾಮಿ ಅಯ್ಯರವರ ಹೆಂಡತಿ ಸುಬ್ಬಮ್ಮನವರು ಅಲ್ಲಿಗೆ ಬಂದು ಭೋಜನಕ್ಕೆ ಎಲ್ಲಾ ಸಿದ್ಧವಾಗಿದೆ ಊಟ ಮುಗಿಸಿಕೊಂಡು ಕುಳಿತರೆ ಅನುಕೂಲ ಎಂದರು ಅದರಂತೆ ಅಲ್ಲಿದ್ದ ಆರೇಳು ಮಂದಿ ಅಲ್ಲಿಯೇ ಭೋಜನ ಮಾಡಿ ಹಾಲಿನಲ್ಲಿ ಕುಳಿತೆವು ಸಂಗೀತ ಮೃಷ್ಟನ್ನ ಕೃಷ್ಣಸ್ವಾಮಿ ಅಯ್ಯರವರು ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯ ಬೋಧಕರಾಗಿದ್ದರು ಆಮೇಲೆ ಹೈಸ್ಕೂಲುಗಳ ಹೆಡ್ ಮಾಸ್ಟರ್ ಆಗಿದ್ದರು ಅವರ ಸಂಗೀತ ಪ್ರಿಯರು ಸ್ವತಃ ಪಿಟಿಲು ನಡೆಸುತ್ತಿದ್ದರು ಅವರೇ ಆ ದಿನ ಹಿಡಿದು ಕುಳಿತರು ಗಂಟೆ ಎಂಟೂವರೆ ಆಗಿದ್ದಿರಬಹುದು ಅನ್ನದ ಶಾಸಿಗಳು ಯಾವರಾಗ ಹಾಡಲಿ ಎಂದು ಕೇಳಿದರು ಕೃಷ್ಣಸ್ವಾಮಿ ಅಯ್ಯರವರು ಕೇದಾರ ಗೌಡ ಎಂದು ಸೂಚಿಸಿದರು ಆರಾಗ ಅದರಲ್ಲೊಂದು ಕೀರ್ತನೆ ಆ ಕೀರ್ತನೆಯ ನೆವದಲ್ಲಿ ಕಲ್ಪನ ಸ್ವರಗಳ ರವಸ ಇದೆಲ್ಲಾ ಆಗಿ ಮುಗಿಯುವ ವೇಳೆಗೆ ಹನ್ನೊಂದೂವರೆ ಗಂಟೆ ಆಯಿತು ಕೃಷ್ಣಸ್ವಾಮಿ ಅಯ್ಯರವರು ಈ ಹೊತ್ತು ಕೇಳಿದ್ದು ಸಂಗೀತ ಮೃಷ್ಟ ಅನ್ನ ಸಂತರ್ಪಣೆ ಮಾಡಿಸಿದೆ ನಮಗೆಲ್ಲ ಎಂದರು ವಿನೋದ ಪ್ರಿಯತೆ ಅನಂತ ಶಾಸ್ತ್ರಿಗಳು ಕೊಂತ ಕೊಂಚ ತಮಾಷೆಗಾರರು ಸ್ವಾಭಾವಿಕವಾಗಿ ಅವರು ಕೋಪಿಷ್ಠರು ಕಟ್ಟುಭಾಷಿಗಳು ಆಗಿದ್ದರಿಂದ ಅವರ ತಮಾಷೆ ಮತ್ತು ಸೊಗಯಿಸುತ್ತಿತ್ತು ಅವರದು ಘನವಾದ ಮೀಸೆ ಒಂದೊಂದು ಬೀಸೆಯನ್ನು ತೊಳೆಯಲು ಒಂದೊಂದು ಬಿಂದಿಗೆ ನೀರು ಖರ್ಚಾಗುತ್ತಿತ್ತು ಇಂತಹದ್ದನ್ನು ನಾವು ಹಾಸ್ಯ ಮಾಡುತ್ತಿದ್ದೆವು ಒಂದು ದಿನ ಸಂಜೆ ನಾಲ್ಕೈದು ಗಂಟೆ ಇರಬಹುದು ನಾನು ಅವರ ಸಂಗೀತ ಪಾಠಶಾಲೆಗೆ ಹೋದೆ ಆಗ ಅಲ್ಲಿ ಒಬ್ಬ ಹೆಸರುವಾಸಿಯಾದ ಪಿಟಿಲು ವಿದ್ವಾಂಸರಿದ್ದರು ಅವರಿಗೂ ಅನಂತ ಶಾಸ್ತ್ರಿಗಳಿಗೂ ತಾಳದ ಲೆಕ್ಕಾಚಾರದ ವಿಷಯದಲ್ಲಿ ತಕರಾರು ಹುಟ್ಟಿಕೊಂಡಿತ್ತು ಆ ವಾಗ್ವಾದ ನಡೆಯುತ್ತಿದ್ದಾಗ ಇನ್ನೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದರು ಅವರು ಅನಂತ ಶಾಸ್ತ್ರಿಗಳ ಶಿಷ್ಯರು ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಫಿಸಿಕ್ಸ್ ಪಾಠ ಹೇಳುತ್ತಿದ್ದವರು ಅವರಿಗೆ ಗಣಿತಶಾಸ್ತ್ರವು ಸ್ವಾಧೀನದಲ್ಲಿತ್ತು ಇವರನ್ನು ರಾಯರು ಎಂದು ಕರೆಯೋಣ ರಾಯರು ಹೊಸ್ತಿಲು ದಾಟಿ ಬಂದ ಕೂಡಲೇ ಶಾಸ್ತ್ರಿಗಳು ಅವರನ್ನು ಕುರಿತು ಹದಿನೆಂಟುವರೆಯನ್ನು ಏಳುವರೆಯಿಂದ ಭಾಗಿಸಿದರೆ ಒಂದು ಆವರ್ತಕ್ಕೆ ಎಷ್ಟು ಬರುತ್ತದೆ ಎಂದು ಕೇಳಿದರು ರಾಯರು ಉತ್ತರ ತಕ್ಷಣದಲ್ಲಿಯೇ ಜವಾಬು ಹೇಳಿದರು ಅನಂತ ಶಾಸ್ತ್ರಿಗಳು ರಾಯರೇ ನೀವು ಹಾಗೆಯೇ ನಿಂತಿರಿ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿ ಎಂದು ಆ ಪಿಟೀಲು ವಿದ್ವಾಂಸರ ಕಡೆ ತಿರುಗಿ ನೀನು ಏಳು ಏಳೋ ಅವರ ಕಾಲು ಕೆಳಗೆ ಮೂರು ಸಲ ದೂರು ನಿನಗೆ ಬುದ್ಧಿ ಬರುತ್ತದೆ ಎಂದರು ಇಂಥದ್ದು ಅನಂತ ವಿನೋದ ಸ್ನೇಹ ತತ್ಪರತೆ ತುಂಬಾ ಒಳ್ಳೆಯವರು ಅನಂತ ಶಾಸ್ತ್ರಿಗಳು ಬೆಣ್ಣೆಯಂತ ಮನಸ್ಸು ಸ್ನೇಹ ತತ್ಪರರು ಪ್ರಸಿದ್ಧರಾದ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳ ಮನೆಯಲ್ಲಿ ಒಂದು ಮದುವೆ ನಡೆಯಿತು ಅದರ ಮಾರನೆಯ ದಿನ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಯ ವೇಳೆಗೆ ಅನಂತ ಶಾಸ್ತ್ರಿಗಳು ಅಲ್ಲಿಗೆ ಬಂದು ದಕ್ಷಿಣ ಮೂರ್ತಿ ಶಾಸ್ತ್ರಿಗಳನ್ನು ಕುರಿತು ಈ ಸಂಜೆ ಯಾರದು ಕಚೇರಿ ಎಂದರು ದಕ್ಷಿಣ ಮೂರ್ತಿ ಶಾಸ್ತ್ರಿಗಳು ನಾನು ಅದನ್ನೇ ಯೋಚಿಸಿ ಯೋಚ ನಾನು ಅದನ್ನು ಯೋಚಿಸಿಲ್ಲಪ್ಪ ಸಂಭಾವನೆ ಕೊಡುವುದಕ್ಕೆ ಶಕ್ತಿ ಇಲ್ಲ ಬ್ರಿಟಿಷ್ ಚಾಕರಿ ತೆಗೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ ಆದ್ದರಿಂದ ಸುಮ್ಮನೆ ಇದ್ದೇನೆ ಎಂದರು ಅನಂತ ಶಾಸ್ತ್ರಿಗಳು ಕೂಡಲೇ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳ ಎರಡೂ ಪಾದಗಳನ್ನು ಹಿಡಿದುಕೊಂಡು ನಾನು ಬದುಕಿರುವವರೆಗೂ ನೀವು ಹೀಗೆ ಮಾತನಾಡಬಾರದು ನಿಮಗೆ ಮಾಡುವ ಸೇವೆ ಬ್ರಿಟಿಷ್ ಚಾಕರಿಯೇ ಈ ವಿಷಯವನ್ನು ನನ್ನ ಏರ್ಪಾಟಿಗೆ ಬಿಡಬೇಕು ಎಂದು ವಾದಿಸಿ ತಮ್ಮ ಸ್ನೇಹಿತರಾದ ಪಿಟೀಲು ವಿದ್ವಾಂಸರಿಗೆ ಹೇಳಿ ಕಳುಹಿಸಿ ಆ ಮದುವೆ ಮನೆಯಲ್ಲಿ ಒಂದು ಭರ್ಜರಿ ಸಂಗೀತ ಮಾಡಿದರು ಇದು ಅನಂತ ಶಾಸ್ತ್ರಿಗಳ ಮನಸ್ಸನ್ನು ತೋರಿಸುತ್ತದೆ